ನೀರಿಗೊಂಟೆ ನೋವ ನಾನು ನೀರಿಗೊಂಡೇನೆ ನೀರಿಗೊಂಟೆ ನೋವ ನಾನು ನೀರಿಗೊಂತೇನೆ ಬಾಗಿ ಬಾಗಿ ಸೇದಿ ಸೇದಿ ಸೋತು ಹೋದೆ ಅವ್ವ ಕೊಟ್ಟ ತಾಮ್ರದ ಬಿಂದಿಯ ನಡುವಲ್ಲಿಟ್ಟೇನೆ ಮಾವಾ ಕೊಟ್ಟ ಸೇದು ಹಗ್ಗ ಬಲದಲ್ಲಿಟ್ಟೇನೆ ನವ ನಾನು ನೀಡಿಗೊಂಡೇನೆ ಬಾವಿಗೆ ಬಾಗಿ ಸೇಬಿ ಸೇರಿ ಸೋತು ಹೋದೆ ಇಟ್ಲಲ್ಲಿದ್ದ ಹಂಡೆ ತಪ್ಲೆ ತುಂಬಿಸಿಬಿಟ್ಟೇನೆ ಸ್ನಾನ ಮಾಡಿ ಮಡಿಯ ನೊಟ್ಟು ದೇವರ ನೆನೆದೇನೆ ಸ್ನಾನ ಮಾಡಿ ಮಡಿಯ ನೋಟು वरन ने